ಭಗವಂತನ ಅಚಿಂತ್ಯದ್ಭುತ ಮಹಿಮೆಯನ್ನು ಕಂಡು ಸುಖಪಡುವಂತಹ ಭಾಗ್ಯ ಬ್ರಹ್ಮವಾಯುಗಳದ್ದು ಅಂತ ತಿಳಿಸ್ತಾರೆ ಏನು ಧನ್ಯರು ಬ್ರಹ್ಮ ಗುರು ಪೋಮಾನರಿರುವರು ಈ ಪರಿಯಲಿ ರಮಾನಿವಾಸನ ವಿಮಲ ಲಾವಣ್ಯಾತಿಶಯಗಳನ್ನು ಸಾನುರಾಗದಿ ನೋಡಿಸುಖಿಪ ಮಹಾನುಭಾವರ ಭಾಗ್ಯವೆಂತೂ ಭವಾನಿದವನಿಗೆ ಅಸಾಧ್ಯವೆನಿಸಲು ನರರಪಾಡೇನು ಈ ರೀತಿಯಲ್ಲಿ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮನ ನಿರ್ಮಲವಾಗಿರ್ತಕ್ಕಂಥ ಲಾವಣ್ಯ ಅತಿಶಯಗಳನ್ನು ಅತ್ಯಂತ ಭಕ್ತಿಯಿಂದ ನೋಡಿ ಆನಂದ ಪಡುವಂತಹ ಗುರುಗಳಾಗಿರ್ತಕ್ಕಂಥ ಬ್ರಹ್ಮ ಮತ್ತೆ ವಾಯುದೇವರು ಏನು ಧನ್ಯರೋ ಈ ಮಹಾನುಭಾವರ ಭಾಗ್ಯ ಎಷ್ಟು ದೊಡ್ಡದೋ ಅದನ್ನು ವರ್ಣನೆ ಮಾಡಲಿಕ್ಕೆ ಭವಾನಿದವನಿಗೆ ಅಸಾಧ್ಯವೆನಿಸಲು ಪಾರ್ವತಿಪತಿ ಆಗಿರ್ತಕ್ಕಂಥ ರುದ್ರದೇವರಿಗೂ ಅಸಾಧ್ಯ ಅಂದಮೇಲೆ ನರರ ಪಾಡೆಯೇನು ಹಿಂದಿನ ಎರಡು ಪದ್ಯಗಳಲ್ಲಿ ವಾಯುದೇವರ ಆ ಬ್ರಹ್ಮವಾಯುದೇವರ ಮಹಿಮೆಯನ್ನಲ್ಲಿ ತಿಳಿಸಿದ್ದಾರೆ ವಾಯುಗಳ ಹಿರಿಮೆ ಗರುಡ ಶೇಷ ರುದ್ರೆಗೂ ಕೂಡ ಸಾಕಲಿಯನ್ನು ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಈ ಅಭಿಪ್ರಾಯವನ್ನಲ್ಲಿ ತಿಳಿಸ್ತಾರೆ ಮುಂದಿನ ಪದ್ಯದಲ್ಲಿ ಅಂಥ ಬ್ರಹ್ಮವಾಯುಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಸ್ತೋತ್ರವನ್ನು ಮಾಡ್ತಾರೆ ಆ ಪಿತಾಮಹ ನೂರು ಕಲ್ಪ ರಮಾಪತಿಯ ಗುಣ ಜಪಿಸಿ ಒಲಿಸಿ ಮಹಾಪರಾಕ್ರಮ ಹನುಮ ಭೀಮ ಆನಂದ ಮುನಿಯನಿಸಿ ಆ ಪರಬ್ರಾಹ್ಮನ ಸುನಾಭಿ ಕೋಪ ಸಂಭವ ನಾಮದಲ್ಲಿ ಮೆರವ ಆ ಪಯೋಜಾಸನ ಸಮೀರರಿಗೆ ಆ ನಮಿಪೆ ನಿತ್ಯ ಪಿತಾಮಹರಾಗಿರ್ತಕ್ಕಂಥ ಬ್ರಹ್ಮದೇವರು ನೂರು ಕಲ್ಪಗಳ ಕಾಲ ರಮಾಪತಿಯಾಗಿರ್ತಕ್ಕಂಥ ಭಗವಂತನ ಗುಣಗಳನ್ನ ಜಪಿಸಿ ಅವನ ಅನುಗ್ರಹವನ್ನು ಸಂಪಾದಿಸಿ ಪರಾಕ್ರಮದಿಂದ ಕೂಡಿರ್ತಕ್ಕಂಥ ಹನುಮಂತ ಭೀಮಸೇನ ಆನಂದ ತೀರ್ಥ ಮುನಿ ಅನ್ನಿಸಿ ಆ ಪರಬ್ರಹ್ಮನಾಗಿರ್ತಕ್ಕಂಥ ಭಗವಂತನ ಉತ್ತಮವಾದ ನಾಭಿ ಕೂಪ ಸಂಭವ ಅಂದರೆ ನಾಭಿ ಕಮಲದಿಂದ ಉದ್ಭವಿಸಿದವನು ಅಂತ ಅವರಿಗೂ ಮತ್ತು ವಾಯುದೇವರಿಗೂ ನಾನು ನಿತ್ಯ ನಮಸ್ಕಾರವನ್ನ ಮಾಡ್ತೀನಿ ಅಂತ ಈ ಪದ್ಯದಲ್ಲಿ ಬ್ರಹ್ಮ ವಾಯು ಇಬ್ಬರನ್ನು ಒಟ್ಟಾಗೇ ಸ್ತೋತ್ರವನ್ನು ಮಾಡ್ತಾರೆ ಇಲ್ಲಿ ಕೊಟ್ಟಿರುವಂತಹ ವಿಶೇಷಣಗಳನ್ನು ಅವರಿಗೆ ಅನ್ವಯಿಸುವಂತೆ ಅರ್ಥ ಮಾಡ್ಕೋಬೇಕು ಇದರಲ್ಲಿ ಬ್ರಹ್ಮ ದೇವರು ಹಿಂದಿನ ಕಲ್ಪದಲ್ಲಿ ವಾಯುದೇವರಾಗಿದ್ದವರು ಅಂತ ಸುಂದರವಾಗಿ ನಮಗೆ ತಿಳಿಸ್ತಾರೆ